ಕೆಎಸ್ ವೆಂಕಣ್ಣಯ್ಯನವರು ವಿಮರ್ಶನ ಪೂರ್ವಕವಾದ ಪೂರ್ವಾಚಾರ ವಿಶ್ವಾಸ ವೆಂಕಣ್ಣಯ್ಯ ದೈವಾಧೀನರಾಗಿ ಇಂದಿಗೆ ಮೂವತ್ತು ವರ್ಷಗಳಾಗಿವೆ ಆದರೂ ನನಗೆ ಆ ದುಃಖ ಈಗಲೂ ಹೊಸದಾಗಿಯೇ ಇದೆ ನಾನು ವಿಯೋಗ ದುಃಖಕ್ಕೆ ಒಳಗಾಗಿರುವುದು ಅಪರೂಪವೇನೂ ಅಲ್ಲ ಆದರೆ ವೆಂಕಣ್ಣಯ್ಯನ ವೃತ್ತಿಯಿಂದ ಆಗಿರುವ ಗಾಯ ಎಂದಿಗೂ ಮಾಯಲಾರದೆಂದು ಅನಿಸುತ್ತದೆ ಈ ವಿಶೇಷ ದುಃಖಕ್ಕೆ ಕಾರಣ ಏನಿರಬಹುದು ಪ್ರೀತಿಗೂ ದುಃಖಕ್ಕೂ ಕಾರಣಗಳನ್ನು ಹೇಳುವೆನೆಂದು ಹೊರಟರೆ ಅದು ಹೃದಯಕ್ಕೆ ಅನ್ಯಾಯ ಮಾಡಿದಂತಾದೀತು ಪ್ರೀತಿಯೇ ಅಳತೆಗೆ ಸಿಕ್ಕುವ ವಸ್ತುವಲ್ಲ ಕಾರಣ ಹೇಳಿದರೆ ಒಂದು ಮಿತಿಯನ್ನು ಗೊತ್ತು ಮಾಡಿದಂತಾಗುತ್ತದೆ ಆ ಕಾರಣವಿಲ್ಲದಿದ್ದರೆ ಆ ಕಾರ್ಯವಾಗಲಾರದೆಂದು ಸೂಚಿಸಿ ಪ್ರೀತಿಗೆ ಉಪಾದಿಗಳನ್ನು ಕಲ್ಪಿಸಿದಂತೆ ಆಗುತ್ತದೆ ಪ್ರೀತಿ ಅಂತ ಪರಿಮಿತವಾದ ವಸ್ತುವಲ್ಲ ವೃತ್ತಿಷಜತಿ ಪದಾರ್ಥಾನ್ ಅಂತರ ಕೋಪಿ ನಕಲು ಬಹಿರುಪಾದೀನ್ ಪ್ರೀತಯ ಸಂಶಯಂತೆ ತತ್ವ ಹೀಗಿದ್ದರೂ ನನಗೆ ತೋರಿದ ಮಟ್ಟಿಗೆ ನನ್ನ ದುಃಖದ ಒಂದು ವಿಶೇಷ ಕಾರಣವನ್ನು ಸೂಚಿಸ್ ಸೂಚಿಸಬೇಕೆನ್ನಿಸುತ್ತದೆ ವೆಂಕಣ್ಣಯ್ಯನ ಮರಣದಿಂದ ಆಗಿರುವ ನಷ್ಟ ವ್ಯಕ್ತಿ ಮಾತ್ರದಲ್ಲ ಅದು ನಮ್ಮ ದೇಶದ ಸಾರ್ವಜನಿಕ ಶ್ರೇಯಸ್ಸಿನ ದೃಷ್ಟಿಯಿಂದ ದುಃಖ ಕನ್ನಡ ಸಾಹಿತ್ಯದ ನವೀಕರಣವು ಸಮಸ್ತ ಭಾರತದ ಸಮಾಜ ಜೀವನದ ನವೀಕರಣವು ಈಗ ನಡೆಯಬೇಕಾಗಿರುವ ಶ್ರೇಯ ಕಾರ್ಯಗಳಲ್ಲಿ ಮುಖ್ಯವಾದವು ಈ ಎರಡು ಕಾರ್ಯಗಳಿಗೂ ವೆಂಕಣ್ಣಯ್ಯನಂತೆ ಒದಗಿ ಬರಲು ಸಮರ್ಥರಾದವರು ಬಹುಮಂದಿ ಇಲ್ಲ ಹಾಗಾದರೆ ವೆಂಕಣ್ಣಯ್ಯನಲ್ಲಿದ್ದ ಅಂತ ವಿಶೇಷ ಸಾಮರ್ಥ್ಯವೇನು ಅದನ್ನು ಸಂಗ್ರಹವಾಗಿ ಸೂಚಿಸಬೇಕೆಂದರೆ ಅದು ವಿಮರ್ಶಾಪೂರ್ವಕವಾದ ಪೂರ್ವಾಚಾರ ವಿಶ್ವಾಸ ವಿಶ್ವಾಸವು ವಿಮರ್ಶೆಯು ಮೇಲ್ನೋಟಕ್ಕೆ ವಿರುದ್ಧಗಳೆಂಬಂತೆ ತೋರುತ್ತವೆ ಒಬ್ಬನೊಬ್ಬ ಮನುಷ್ಯನು ಆರೋಗ ದೃಢಕಾಯನಾಗಿದ್ದಾನೆ ಎಂದು ಹೇಳುವುದಕ್ಕೂ ಅವನು ಔಷಧ ಪತ್ತೆಗಳಿದ್ದ ಗಳಲ್ಲಿದ್ದಾನೆನ್ನುವುದಕ್ಕೂ ಪರಸ್ಪರ ವಿರೋಧ ಅಪಾತ ಕಾಣುತ್ತದೆ ಆರೋಗ್ಯದಲ್ಲಿರುವವನಿಗೆ ಔಷಧ ಏಕೆ ಔಷಧ ತೆಗೆದುಕೊಳ್ಳಬೇಕಾದರೆ ಆರೋಗ್ಯ ಕೆಟ್ಟಿರಬೇಕಷ್ಟೇ ಹೀಗೆ ಹೇಳುತ್ತದೆ ತರ್ಕ ಆದರೆ ಮನುಷ್ಯನು ಕ್ಷಣೇ ಕ್ಷಣೆ ಆಹಾರ ವಿಹಾರಗಳಲ್ಲಿ ಪರೀಕ್ಷೆ ನಡೆಸಿಕೊಳ್ಳುತ್ತಾ ಜಾಗರೂಕನಾಗಿ ನಡೆದರೆ ಆಗ ಅವನಿಗೆ ಆರೋಗ್ಯ ಸಿದ್ಧ ಇಂಥ ಒಂದು ಕಡೆಯ ಬಲ ಇನ್ನೊಂದು ಕಡೆಯ ಜಾಗರೂಕತೆಯು ಸಮ್ಮಿಳಿತವಾಗಿರುತ್ತದೆ ವಿಶ್ವಾಸ ವಿಮರ್ಶೆಗಳು ಹಾಗೆಯೇ ಬಿಎಂ ಶ್ರೀ ವೆಂಕಣ್ಣಯ್ಯ ವೆಂಕಣ್ಣಯ್ಯನ ಈ ವಿಶೇಷ ಲಕ್ಷಣವನ್ನು ನಮ್ಮ ಮನಸ್ಸುಗಳಿಗೆ ಸ್ಪಷ್ಟಪಡಿಸಿಕೊಳ್ಳುವುದಕ್ಕಾಗಿ ಆತನನ್ನು ಇಬ್ಬರು ಸ್ನೇಹಿತರೊಡನೆ ಹೋಲಿಸಿ ನೋಡಬಹುದು ಅದರಲ್ಲಿ ಮೊದಲನೆಯವರು ವೆಂಕಣ್ಣಯ್ಯನ ಗುರುಗಳು ಸಹೋದ್ಯೋಗಿಗಳು ಆಗಿದ್ದ ಬಿಎಂ ಶ್ರೀಕಂಠಯ್ಯನವರು ಶ್ರೀಕಂಠಯ್ಯನವರು ವೆಂಕಣ್ಣಯ್ಯನವರಿಗಿಂತ ಬಹು ಶ್ರುತರು ಅವರ ಪಾಂಡಿತ್ಯ ಹೆಚ್ಚು ವಿಸ್ತಾರವಾದದ್ದು ಪೂರ್ವ ಸಾಹಿತ್ಯದಲ್ಲಿ ಅವರ ಅಂತರ್ದೃಷ್ಟಿ ಆಳವಾದದ್ದು ಹಾಗೆಯೇ ಅವರಿಗೆ ನವೀನ ಸಾಹಿತ್ಯದಲ್ಲಿಯೂ ಪರಿಚಯವು ಪರಿಚಯವು ಒಲವು ಎರಡೂ ಹೆಚ್ಚು ಹೀಗೆ ಪಾಂಡಿತ್ಯದ ದೃಷ್ಟಿಯಿಂದ ಶ್ರೀಕಂಠಯ್ಯನವರು ಕೊಂಚ ಹೆಚ್ಚೆಂದೋ ನಾವು ಒಪ್ಪಿಕೊಳ್ಳಬೇಕಾದರೂ ಇನ್ನೊಂದು ದೃಷ್ಟಿಯಿಂದ ವೆಂಕಣ್ಣಯ್ಯನ ಮನೋಭಾವ ನಮಗಿರುವ ಸದ್ಯ ಕರ್ತವ್ಯದ ದೃಷ್ಟಿಯಿಂದ ಹೆಚ್ಚು ಅನುಕೂಲವಾದದ್ದೆಂದು ನನ್ನ ಅಭಿಪ್ರಾಯ ಶ್ರೀಕಂಠಯ್ಯನವರು ಪೂರ್ವ ಸಂಪ್ರದಾಯವನ್ನು ಅಲ್ಲಗಳದವರೇನೂ ಅಲ್ಲ ಅದರಲ್ಲಿ ಅವರಿಗೆ ಒಂದಿಷ್ಟು ಮಮತೆಯೂ ಇದ್ದಿದ್ದು ನಿಜ ಆದರೆ ಕೆಲವು ಕಾರಣಗಳಿಂದ ಅವರ ಮನಸ್ಸು ಪೂರ್ವ ಸಂಪ್ರದಾಯದ ವಿಷಯದಲ್ಲಿ ಕೊಂಚ ಕೊಂಚ ಕಹಿಯಾಗಿತ್ತು ಕೆಲವು ವೈಯಕ್ತಿಕ ಸಂದರ್ಭಗಳಿಂದ ಅವರ ಮನಸ್ಸು ರೋಸಿ ಹೋಗಿತ್ತು ಹೀಗೆ ಮನಸ್ಸು ಕೊಂಚ ಕಹಿ ಪೂರ್ವ ಸಾಹಿತ್ಯ ಪೂರ್ವ ಸಂಪ್ರದಾಯಗಳ ವಿಷಯದಲ್ಲಿ ಶ್ರೀಕಂಠಯ್ಯನವರ ಅಂತರ್ದೃಷ್ಟಿಯಲ್ಲಿ ಕೊಂಚ ಧ್ರೂ ಧೂಮ್ರವರ್ಣ ಸೇರಿತ್ತೆಂದು ನನಗೆ ಆಗಾಗ ಅನಿಸುತ್ತದೆ ಅವರ ನೋಟ ಬಹಳ ಆಳವಾಗಿಯೇನೋ ಇತ್ತು ಆದರೆ ದೃಷ್ಟಿಯಲ್ಲಿ ಕೊಂಚ ಹೊಗೆ ಸೇರಿಕೊಂಡಿತ್ತೆಂದು ನನಗನಿಸ್ ಅನಿಸಿರುವುದುಂಟು ವೆಂಕಣ್ಣಯ್ಯನ ಅಂತರ್ದೃಷ್ಟಿ ಅದಕ್ಕಿಂತ ಸ್ವಚ್ಛವಾಗಿತ್ತೆಂದು ತೋರುತ್ತದೆ ವೆಂಕಣ್ಣಯ್ಯ ಅಂಧಶ್ರದ್ಧೆಯ ಮನುಷ್ಯನೇನೂ ಅಲ್ಲ ಆತ ವಿಚಾರವಂತ ಬಹು ಸೂಕ್ಷ್ಮವಾದ ಮತ್ತು ನಿಷ್ಪಕ್ಷಪಾತವಾದ ವಿಚಾರಕ್ರಮ ಆತನದು ಅಷ್ಟಿದ್ದರೂ ಆತ ಪೂರ್ವ ಸಾಹಿತ್ಯ ಮತ್ತು ಪೂರ್ವ ಸಂಪ್ರದಾಯಗಳ ವಿಷಯದಲ್ಲಿ ದುಡುಕಿ ಅಭಿಪ್ರಾಯ ಹೇಳುವವನಲ್ಲ ತನ್ನ ಬುದ್ಧಿಗೆ ಒಂದಾನೊಂದು ವಿಷಯ ಅರ್ಥವಾಗದೇ ಹೋದರೆ ಅದು ನಿರರ್ಥಕ ವಿಷಯವೆಂದು ಹೇಳದೆ ಅದನ್ನು ಇನ್ನು ವಿಚಾರ ಮಾಡೋಣ ಮತ್ತು ಯೋಚಿಸಿ ನೋಡೋಣ ಎನ್ನುವ ಪ್ರವೃತ್ತಿ ಆತನದು ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿಗಳು ಈಗ ಇನ್ನೊಬ್ಬ ಸ್ನೇಹಿತರನ್ನು ನೋಡೋಣ ಇವರು ಯಾ ಕೃಷ್ಣ ಇವರು ವೆಂಕಣ್ಣಯ್ಯನ ಎಡಬಿಡದ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ಸಾಹಿತ್ಯಾದಿ ಸಮಸ್ತ ಪ್ರಯತ್ನಗಳಲ್ಲೂ ಇಬ್ಬರು ಸಹಭಾಗಿಗಳು ಆದರೂ ಕೃಷ್ಣಶಾಸ್ತ್ರಿಗಳವರಲ್ಲಿದ್ದ ಪೂರ್ವ ಸಾಹಿತ್ಯ ಸಂಪ್ರದಾಯಗಳ ವಿಶ್ವಾಸ ವೆಂಕಣ್ಣಯ್ಯನವರಷ್ಟು ಪುನರ್ ಸಿದ್ಧವಾದದ್ದಲ್ಲವೆಂದು ನನಗೆ ತೋರುತ್ತದೆ ಶಾಸ್ತ್ರಿಗಳದು ತೀವ್ರ ಸ್ವಭಾವ ಒಂದು ಅಭಿಪ್ರಾಯವನ್ನು ಬೇಗಲೂ ಖಂಡಿತವಾಗಿಯೂ ಹೇಳಬೇಕು ಇಂಗ್ಲಿಷ್ನಲ್ಲಿ ಯಾವ ಪುನರಾಲೋಚನೆಯನ್ನಪೇಕ್ಷಿಸುವ ತಾಳ್ಮೆಯ ಭಾವವನ್ನು ಪ್ರೊವಿಷನಲ್ ಟೆಂಟೇಟಿವ್ ಎಂದು ಹೇಳುತ್ತಾರೋ ಆ ಪುನಃ ಪರೀಕ್ಷಾ ಮನೋಭಾವ ಶಾಸ್ತ್ರಿಗಳಲ್ಲಿದ್ದದ್ದಕ್ಕಿಂತ ಹೆಚ್ ವೆಂಕ ವೆಂಕಣ್ಣಯ್ಯನಲ್ಲಿ ಹೆಚ್ಚಾಗಿ ಕಾಣಬರುತ್ತಿತ್ತು ಭಗವದ್ಗೀತೆಯಲ್ಲಿ ಒಂದು ಉಪದೇಶ ವಾಕ್ಯವಿರುತ್ತದೆ ಶಾಸ್ತಿಗಳ ಮನಸ್ಸು ಆ ವಾಕ್ಯವನ್ನು ಒಂದೇ ಸಲ ಪೂರ್ತಿಯಾಗಿ ಅಂಗೀಕರಿಸಿಬಿಡುತ್ತದೆ ವೆಂಕಣ್ಣಯ್ಯನ ಮನಸ್ಸು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ವಾಕ್ಯಗಳೇನಾದರೂ ಉಂಟೆ ಭಾಷೆಗಳಲ್ಲಿ ಏನೇನೋ ಆಟಗಳಿವೆ ಇವುಗಳನ್ನು ಸಾವಧಾನವಾಗಿ ಪರಿಶೀಲಿಸೋಣ ಹೀಗೆ ಪ್ರಾಚೀನ ನವಿನ ಸಮನ್ವಯ ವೆಂಕಣ್ಣಯ್ಯನಿಗೆ ಪ್ರಾಚೀನ ಪ್ರಮಾಣದಲ್ಲಿ ಆಶ್ರಯ ಸದ್ಯ ಪ್ರಯೋಗದಲ್ಲಿ ತಾತ್ಪರ್ಯ ಹೇಗೆ ಪ್ರಾಚೀನ ನವೀನಗಳೆರಡೂ ಸಮನ್ವಯವಾಗುವಂತೆ ಮಾಡಬೇಕೆಂಬುದು ವೆಂಕಣ್ಣಯ್ಯನ ನೈಜ ಧೋರಣೆ ಕನ್ನಡ ಸಾಹಿತ್ಯದಲ್ಲಿ ಆಗಬೇಕಾದ ಕೆಲಸ ಬಹಳವಾಗಿದೆ ಎಂದು ಇತರರಂತೆಯೇ ವೆಂಕಣ್ಣಯ್ಯನವರು ಅಂಗೀಕರಿಸಿದ್ದರು ತಮ್ಮ ಪ್ರಾಚೀನ ಕಾವ್ಯಗಳು ಆಯಾ ಕಾಲದ ಜನರನ್ನು ದೃಷ್ಟಿಯಲ್ಲಿರಿಸಿಕೊಂಡು ಹುಟ್ಟಿದಂಥವು ಚಿರಕಾಲ ಬಾಳುವ ಸತ್ವ ಅವುಗಳಲ್ಲಿ ಕೆಲವಕ್ಕೆ ಮಾತ್ರ ಬಹುಭಾಗದ ಪ್ರಾಚೀನ ಸಾಹಿತ್ಯದಲ್ಲಿ ಅಂತಹ ಸತ್ವವಿಲ್ಲ ನಮ್ಮ ದಿನಕ್ಕೆ ಬೇಕಾಗಿರುವಂತಹ ಇಂದಿನ ಜನಜೀವನಕ್ಕೆ ಉಪಕಾರಿಯಾಗುವಂಥ ಸಾಹಿತ್ಯ ಕನ್ನಡದಲ್ಲಿ ಇನ್ನು ಆಗಬೇಕಾಗಿದೆ ಇಂಗ್ಲಿಷ್ ಮೊದಲಾದ ಪ್ರಪಂಚ ಸಾಹಿತ್ಯಗಳೊಡನೆ ಸರಿ ತೂಗಬಲ್ಲಂತ ಸಾಹಿತ್ಯ ಹುಟ್ಟಬೇಕಾಗಿದೆ ಈ ನವೀನ ನಿರ್ಮಿತಿಗೆ ದಾರಿಯನ್ನು ಹುಡುಕುವುದರಲ್ಲಿ ಸಹಾಯ ಕೊಡಬಲ್ಲ ಶಕ್ತಿಯೂ ಉತ್ಸಾಹವೂ ವೆಂಕಣ್ಣಯ್ಯನಿಗಿದ್ದಷ್ಟು ಹೆಚ್ಚಾಗಿ ಇತರ ಯಾರಲ್ಲಿಯೂ ನಾನು ಕಂಡಿಲ್ಲ ವೆಂಕಣ್ಣಯ್ಯನಿಗಿಂತ ಪಂಡಿತರಾದವರು ಪ್ರತಿಭಾವಂತರಾದವರು ಇಲ್ಲವೆಂದು ನಾನು ಹೇಳುತ್ತಿಲ್ಲ ಆದರೆ ನಮ್ಮ ಉದ್ದೇಶಕ್ಕೆ ಬೇಕಾದದ್ದು ಪಾಂಡಿತ್ಯ ಮಾತ್ರವಲ್ಲ ಪ್ರತಿಭೆ ಮಾತ್ರವಲ್ಲ ಅದು ಒಂದು ವಿಶೇಷ ರೀತಿಯ ಮನೋಭಾವ ಈ ಮನೋಭಾವದಲ್ಲಿ ಪ್ರಾಚೀನರನ್ನು ಬಿಡದ ಆಧುನಿಕತೆ ಮುಖ್ಯಾಂಶ ಇದಕ್ಕಿಂತ ಹೆಚ್ಚು ಮಾತುಗಳಿಂದ ಅದನ್ನು ವಿವರಿಸಲಾಗದು ಈಗ ಹೊಸದಾಗಿ ಬೆಳೆಯುವುದು ಹಿಂದಿನಿಂದ ಬೆಳೆದುಕೊಂಡು ಬಂದಿರುವುದರ ಸ್ವಾಭಾವಿಕವಾದ ವಿಕಾಸವಾಗಿರಬೇಕು ಮರ ಪುರಾತನ ಚಿಗುರು ನೂತನ ಇಂಥ ಬೆಳವಣಿಗೆಯ ರೀತಿ ವೆಂಕಣ್ಣಯ್ಯನಿಗೆ ಇಷ್ಟವಾದದ್ದು ಸುಧಾರಣೆ ಸಾಹಿತ್ಯದಲ್ಲಿ ಹೇಗೋ ಸಮಾಜ ಸಮಾಜ ವ್ಯವಸ್ಥೆಯಲ್ಲಿಯೂ ಹಾಗೆ ಇದ್ದದ್ದು ವೆಂಕಣ್ಣಯ್ಯನ ಮನೋಭಾವ ನಮ್ಮ ಪುರಾತನ ಸಂಪ್ರದಾಯಗಳಲ್ಲಿ ಆಚರಣೆಗಳಲ್ಲಿ ವಿಹಿತ ಕರ್ಮಗಳಲ್ಲಿ ಎಷ್ಟೋ ಭಾಗ ಕಾಲಾವಶದಿಂದ ಅರ್ಥಹೀನವಾಗಿ ಬರಿಯ ಕರಡುಕಟ್ಟಾಗಿ ಉಳಿದುಕೊಂಡಿದೆ ಇದನ್ನು ಚೆನ್ನಾಗಿ ಶೋಧಿಸಿ ಪೊಳ್ಳಾದದ್ದನ್ನು ಜಳ್ಳಾದದ್ದನ್ನು ತೆಗೆದುಹಾಕಿದರೆ ಸಾರ ಭಾಗವಾದದ್ದು ಉಳಿದು ಊರ್ಜಿತ ಸಂಭವ ಹೆಚ್ಚು ಆದ್ದರಿಂದ ಸಮಾಜ ಸಂಪ್ರದಾಯಗಳ ಶೋಧನೆ ಸುಧಾರಣೆಗಳು ಅತ್ಯಂತ ಅವಶ್ಯವಾಗಿವೆ ಆದರೆ ಪುರಾತನವಾದದ್ದರ ಮೇಲೆ ನಾವು ದುಡುಕಿ ಕೈಯಿಡತಕ್ಕದ್ದಲ್ಲ ಜಾಗರೂಕತೆಯಿಂದಲೂ ಅಂತರಾರ್ಥ ಗ್ರಹಣ ಪೂರ್ವಕವಾಗಿಯೂ ಮಾಡಬೇಕಾದ ಕೆಲಸ ಇದು ಪೂರ್ವಿಕರ ತಾತ್ಪರ್ಯವೇನೆಂಬುದನ್ನು ಪುಡಮುಟ್ಟ ತಿಳಿದುಕೊಂಡ ಹೊರತು ಪೂರ್ವಿಕರ ಸಂಸ್ಥೆಗಳಿಗೆ ನಾವು ಕೈ ಹಾಕುವುದು ನಮ್ಮ ಸಮಾಜಕ್ಕೂ ನಮ್ಮ ಧರ್ಮಕ್ಕೂ ಅಪಾಯಕರ ಎಂದು ವೆಂಕಣ್ಣಯ್ಯ ನಂಬಿದರು ನವೀಕರಣವಾಗಬೇಕು ಆದರೆ ವಿಚಾರ ಪೂರ್ವಕವಾಗಿ ಆಗಬೇಕು ಇದು ಮನೋಗತ ಹೀಗೆ ಸಾಹಿತ್ಯ ಸಮಾಜ ಕ್ಷೇತ್ರಗಳೆರಡರಲ್ಲಿಯೂ ವೆಂಕಣ್ಣಯ್ಯ ನಂತರ ವಿಚಾರ ರಕ್ಷಕ ದಕ್ಷನಿಂದ ಅಂಥ ನಿಷ್ಪಕ್ಷಪಾತಿಯಾದ ಉದಾರಿಯ ವಿಚಾರಶೀಲತೆಯಿಂದ ಆಗಬೇಕಾದ ಉಪತಾರ ತುಂಬಾ ಮುಖ್ಯವಾದದ್ದು ಅಂಥದಕ್ಕಾಗಿ ನಮ್ಮ ದೇಶ ಕಾದುಕೊಂಡಿದೆ ಈ ಅಭಿಪ್ರಾಯಗಳನ್ನು ವೆಂಕಣ್ಣಯ್ಯ ಸಾವಿರದ ಒಂಬೈನೂರ ಪರಿಷತ್ತಿನ ವಿಶೇಷ ಸಾಹಿತ್ಯೋತ್ಸವದ ಉಪನ್ಯಾಸಮಾಲೆಯಲ್ಲಿ ವಿಸ್ತಾರಪಡಿಸಿದರು